ಪರಿಕಲ್ಪನೆ ನಿರ್ವಹಣೆ ಮತ್ತು ನಿರೂಪಣೆ ಕೆರಾಘವೇಂದ್ರ ಭಟ್ ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಹಾಗೂ ಮಕ್ಕಳ ಸಂರಕ್ಷಣೆಯ ಯಶೋಗಾಥೆಗಳ ಕುರಿತು ರೇಡಿಯೋ ಆಧಾರಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಸರಣಿಯಲ್ಲಿ ಮಕ್ಕಳ ಸಂರಕ್ಷಣೆಯ ಕುರಿತು ಹಾಗೂ ಬಾಲ ಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹದ ನಿರ್ಮೂಲನೆಗೆ ನಮ್ಮ ಯುವಜನತೆ ಯಾವ ರೀತಿಯ ಕೊಡುಗೆಯನ್ನು ಕೊಡ್ತಾ ಮತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಯುವಜನರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಒಟ್ಟಾಗಿ ಯಾವ ರೀತಿಯ ಕೆಲಸವನ್ನು ಪಂಚಾಯಿತಿಗೆ ಯಾವ ರೀತಿಯ ಕೊಡುಗೆ ಕೊಡ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಂದ ಮತ್ತು ಯುವಕರಿಂದ ನಾವು ಮಾತಾಡಿಸೋಣ ಅವರ ಅನುಭವ ಮತ್ತು ಅವರ ಮಾನಸಿಕ ಗಟ್ಟಿತನ ಹೇಗಿದೆ ಅನ್ನೋದನ್ನು ಅವರ ಬಾಯಲ್ಲೇ ತಿಳ್ಕೊಳ್ಳೋಣ ಈ ವಿಚಾರಕ್ಕೋಸ್ಕರ ಇವತ್ತು ಸಂವಾದಕ್ಕೆ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಯಾಪಲ್ ದಿನ್ನೆಯ ಯುವಕರು ವಿದ್ಯಾರ್ಥಿಗಳು ಈ ಕೇಂದ್ರಕ್ಕೆ ಆಗಮಿಸಿದ್ದಾರೆ ಅವರನ್ನು ಮಾತಾಡಿಸೋಣ ಅದರಲ್ಲಿ ಮುಖ್ಯವಾಗಿ ರಮೇಶ್ ಕೆ ಆರ್ ಅಂಥೇಳಿ ಇವರು ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಜೊತೆಗೆ ವಿದ್ಯಾರ್ಥಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ಎಮ್ ಬಿ ಹರೀಶ್ ಅಂತೇಳಿ ಇವರು ಪಾಲಿಟೆಕ್ನಿಕ್ ಓದ್ತಾ ಇದ್ದಾರೆ ಇವರು ನಮ್ಮ ಜೊತೆಗಿದ್ದಾರೆ ಅದೇ ರೀತಿ ಮೌಲಪ್ಪ ನಮ್ಮ ಟಾಗೂರು ಕಾಲೇಜ್ನಲ್ಲಿ ಪದವಿಯನ್ನು ಪಡೀತಾ ಇದಾರೆ ಇವರು ಮೂರು ಇವತ್ತು ಕೇಂದ್ರಕ್ಕೆ ಬಂದಿದ್ದಾರೆ ತಮಗೆಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ರಮೇಶ್ ತಾವು ಪತ್ರಿಕೋದ್ಯಮ ವಿದ್ಯಾರ್ಥಿ ಯಾಕೆ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡ್ರಿ ಪತ್ರಿಕೋದ್ಯಮ ಆಯ್ಕೆ ಮಾಡ್ಕೊಂಡು ಉದ್ದೇಶ ಸರ್ ಇವತ್ತಿನ ದಿನಗಳಲ್ಲಿ ಒಂದು ಕರಪ್ಷನ್ ಭ್ರಷ್ಟಾಚಾರ ಅನ್ನೋದೇನಿದೆ ತುಂಬ ಅತ್ಯಂತ ನಡೀತಾ ಇದೆ ಅದನ್ನು ನಾವು ಸಂಪೂರ್ಣವಾಗಿ ಕಡಿಮೆ ಮಾಡೋಕ್ಕಾಗದ ಸಹ ಒಂದು ಒಂದು ನಿಟ್ಟಿನಲ್ಲಿ ಹ್ಮ್ ನಮ್ಮ ಕೈಲಾದಿ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈಗ ರಮೇಶ್ ಅವರೇ ಬಾಲಕಾರಣ ಪದ್ಧತಿ ಬಾಲ್ಯ ವಿವಾಹದ ನಿರ್ಮೂಲನೆ ಆಗಬೇಕು ಅಂತೇಳಿ ಅಲ್ಲೊಮ್ಮೆ ಎಲ್ಲೊಮ್ಮೆ ನೀವೆಲ್ಲ ಕೇಳ್ತಾ ಇರಬಹುದು ನಿಮ್ಮ ಎಲ್ಲೆಲ್ಲಿ ನೀವು ಭಾಗವಹಿಸಿರ್ಬಹುದು ಈ ಎರಡೂ ಪದ್ಧತಿಗಳ ಬಗ್ಗೆ ಒಬ್ರು ಯುವಕರಾಗಿ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಬಾಲಕಾರ್ಮಿಕ ಮೊದಲನೇದಾಗ ಬಾಲಕಾರ್ಮಿಕತೆ ಬಗ್ಗೆ ಹೇಳಬೇಕು ಅಂದರೆ ಈ ಬಾಲಕಾರ್ಮಿಕತೆ ಉಂಟಾಗೋದು ಹಳ್ಳಿ ಭಾಗದಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಅನಕ್ಷರತೆ ಮೊದಲನ ಕಾರಣ ಎರಡನೇದು ಬಡತನ ಈ ಎರಡು ಕಾರಣಗಳಿಂದ ಮೊದಲಿಂದ ನಾವು ಅನಕ್ಷರ ಆಗಿರ್ತಾರೆ ಅವ್ರನ್ನ ಶಾಲೆಗೆ ಕಳಿಸಬೇಕು ಅನ್ನೋ ಒಂದು ಅವೇರ್ನೆಸ್ ಕೂಡ ತಂದೆ ತಾಯಿ ಇರೋದಿಲ್ಲ ಎರಡನೇದಾಗಿ ಒಂದು ಬಡತನ ಇರುತ್ತೆ ಅವ್ರ ಬಡತನದ ಸಂಪಾದನೆ ಮಾಡೋದು ಕಡಿಮೆ ಇರೋದ್ರಿಂದ ಮಕ್ಕಳ ಒಂದು ಬಹಳ ಕಾರ್ಮಿಕತೆ ಕಳಿಸೋ ದುಡಿಯೋದಕ್ಕೆ ಕಳಿಸೋದ್ರಿಂದ ಅವ್ರ ಹಣ ಸಂಪಾದನೆ ಮಾಡೋ ಉದ್ದೇಶ ಅವರಲ್ಲಿ ಈ ಎರಡನ್ನ ತಡೆಗಟ್ಟಿರುತ್ತೆ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ ಯಶಸ್ವಿ ಕೂಡ ಆಗಿದೀವಿ ನಿಮ್ಮ ವ್ಯಾಪಾರ ದಿನೆಯಲ್ಲಿ ಇನ್ನು ಏನಾದರೂ ಇನ್ನು ಶಾಲೆಗೆ ಹೋಗದೆ ಇರುವಂತಹ ಕೆಲಸಕ್ಕೆ ಹೋಗುವ ಮಕ್ಕಳು ಇನ್ನೂ ಇದಿಲ್ಲ ಸರ್ ಅದು ಒಂದು ಯುವಕರ ಸಂಘ ಮಾಡಿಕೊಂಡು ನಮ್ದು ವಿದ್ಯಾರ್ಥಿಗಳಾಗಿದ್ರು ಸಹ ನಾವು ಯುವಕರು ಸಂಘ ಮಾಡ್ಕೊಂಡು ಆ ಯುವಕರ ಸಂಘದ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೂ ಬಾಲ ಕಾರ್ಮಿಕತೆಯಿಂದ ಆಗ್ತಕ್ಕಂಥ ಪರಿಣಾಮಗಳು ಅದರಿಂದ ಆಗ್ತಕ್ಕಂಥ ತೊಂದರೆಗಳು ಏನು ಅಂತ ತಿಳಿಸೋದಕ್ಕೆ ನಾವು ಒಂದು ಸಂಘ ಮಾಡ್ಕೊಂಡು ಅದ್ರ ಮುಖಾಂತರ ಪ್ರಯತ್ನ ಪಟ್ಟಿದಿವಿ ಸಹ ಅದಕ್ಕೆ ಯಶಸ್ಸು ಕೊಡುವ ನೀವು ಚಿಕ್ಕ ಹುಡುಗರು ನೀವೇನು ಹೇಳ್ತೀರಿ ಅಂತ ಹೇಳಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವಂತ ಒಂದು ವಾತಾವರಣ ಇಲ್ವಾ ನಿರ್ಲಕ್ಷ್ಯ ಆ ಏನಿಲ್ಲ ಸರ್ ಯಾಕಂದ್ರೆ ನಮ್ಗೆ ಬೆನ್ನೆಲುವಾಗಿ ಆಪಲ್ ದಿನ ಯೂನಿಸೆಫ್ ಕಾರ್ಯಕರ್ತರಾದ ನರಸಿಂಹು ಮತ್ತೆ ಮೌಲಪ್ಪ ಜೊತೆಲಿರ್ತಾರೆ ತಂದೆ ತಾಯಿಗಳಲ್ಲಿ ಅಥವಾ ಒಂದು ಬಾಲಕಾರ್ಮಿಕೆ ಹೋಗುವ ವಿದ್ಯಾರ್ಥಿಗಳಿಗೆ ಕೇಳಬೇಕು ಅಂತ ಹೇಳ ಬುದ್ಧಿವಾದ ಹೇಳಕ್ ಹೋದಾಗ ಎಷ್ಟೋ ಸಲ ಕೇಳಿದ್ದಾರೆ ಕೇಳದ ಇದ್ದಾಗ ಸಹ ನಾವು ಯುನಿಸೆಫೋ ಕಡೆಯಿಂದ ಹೋಗಿದೀವಿ ಅದು ಸಕ್ಸಸ್ ಆಗ್ಲಿಲ್ಲ ಅಂದಾಗ ನಾವು ಪಿ ಎಸ್ ಐ ಅವ್ರನ್ನ ಭೇಟಿ ಮಾಡಿದ್ವಿ ಆ ನಿಟ್ಟಿನಲ್ಲಿ ಯಶಸ್ವಿ ಕೂಡ ಯುವಕರಾಗಿ ಸಂಘಟಿತ ಪ್ರಯತ್ನಕ್ಕೆ ಗ್ರಾಮ ಪಂಚಾಯತ್ನವರ ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ಅವಾಗಲೂ ಸಪೋರ್ಟ್ ಮಾಡ್ತಾರೆ ನಾವು ಯಾವ್ದೇ ರೀತಿ ತರ ಹೋಗ್ತಾ ಇದೀವಿ ನಮ್ಗೆ ಸ್ವಲ್ಪ ಜನ ಸಪೋರ್ಟ್ ಬೇಕು ಅಂತ ಕೇಳಿದಾಗ ಸ್ವಂತ ಅವರೇ ನಮ್ಗೆ ಖರ್ಚಿಗೆ ಗಾಡಿ ಅಥವಾ ಪೆಟ್ರೋಲ್ ಏನಿದೆಯೋ ಹೆಲ್ಪ್ ಮಾಡಿ ತುಂಬಾ ಜನ ಕಳಿಸಿದಾರೆ ಅದಲ್ಲೂ ಹೋಗಿ ಮಾಡಿದೀವಿ ಯಶಸ್ವಿ ಆಗಿದ್ದೀರಾ ಯಶಸ್ವಿ ಆಗಿದೀವಿ ಈಗ ಯಾಪೋಲ್ ದಿನ ಆದರೆ ವರ್ಷಗಳ ಮಕ್ಕಳು ಹೊಲದಲ್ಲಿ ಗದ್ದೆಯಲ್ಲಿ ಜ ಎಮ್ಮೆ ಏನಾರು ಸಿಕ್ಕಿದ್ರೆ ರಮೇಶ್ ಏನು ಮಾಡ್ತಾರೆ ಮೊದಲನೇ ಸರ್ ನಾನ್ ಮಾಡೋದಕ್ಕಿಂತ ಜನ ನನಗ್ ಫೋನ್ ಮಾಡ್ತಾರೆ ಸರ್ ನಾನು ಆಸ್ ಅ ಪತ್ರಿಕೋತ್ವ ವಿದ್ಯಾರ್ಥಿ ಕೆಲವು ಜನ ಗೊತ್ತಿದೆ ನನ್ನ ನಂಬರ್ಸ್ ಆ ನಂಬರ್ ಮಾಡ್ತಾರೆ ಈ ತರ ಇಲ್ಲಿ ನಡೀತಾ ಇದೆ ಅಂದಾಗ ನೀವೇ ಆ ಸಂದರ್ಭದಲ್ಲಿ ಮೊದಲನೇದಾಗಿ ಯೂನಿಸೆಫರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಯುನಿಸೆಫರ್ನ ಕಾಂಟಾಕ್ಟ್ ಮಾಡಿ ನೇರವಾಗಿ ಹೋಗ್ತೀವಿ ಹೊಲದಲ್ಲಿ ಅಥವಾ ಮನೆಗೆ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ಪರಿವರ್ತನೆ ಮಾಡೋ ಪ್ರಯತ್ನ ಪಡ್ತೀವಿ ಎಷ್ಟು ಮಕ್ಕಳನ್ನ ಇದುವರೆಗೆ ತಾವು ದಾಖಲಿಸಿದೀವಿ ಲೆಕ್ಕ ಇಲ್ಲ ಬಟ್ ಹೇಳ್ಬೇಕು ಅಂದ್ರೆ ಒಂದು ಇಪ್ಪತ್ತು ಜನ ಮಾಡಿದೀವಿ ಸರ್ ನೀವು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳನ್ನ ಈಗಾಗಲೇ ಕೆಲಸ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ ಖಂಡಿತ ಹೋಗ್ತಾ ಇದ್ದಾರೆ ಬೇಕಾದ್ರೆ ತಂದೆ ತಾಯಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಕೆಲವು ತಂದೆ ತಾಯಿ ಕೇಳಿಲ್ಲ ಸರ್ ಮಾತು ಕೆಲವು ತಂದೆ ತಾಯಿಗಳು ಏನಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ತಿಳುವಳಿಕೆ ಇರೋದಿಲ್ಲ ನೀವು ಅವರನ್ನ ಮನ ಪರಿವರ್ತನೆಗೆ ಪ್ರಯತ್ನ ಮಾಡಿ ಪ್ರಯತ್ನ ಪಟ್ಟಿದ್ರೆ ಕೆಲವು ಪೋಷಕರು ಪರಿವರ್ತನೆ ಆಗಿದ್ದಾರೆ ಕೆಲವು ಪೋಷಕರು ಪರಿವರ್ತನೆ ಆಗಿಲ್ಲ ಅಂತವ್ರಿಗೆ ನಾವು ಯೂನಿಸೆಫ್ ಮತ್ತೆ ಪೊಲೀಸ್ ಅಧಿಕಾರಿಗಳ ಭೇಟಿಯಾಗಿ ಅವ್ರ ಮುಖಾಂತರ ಯಾವ ರೀತಿ ಕೇಳಿಸಬೇಕು ಆ ರೀತಿ ಕೇಳಿದಾಗ ಪೋಷಕರು ಮಾತನಾಡಿದ ಮಕ್ಕಳು ಮತ್ತು ಅವರ ಪೋಷಕರಿಗೆ ಬದಲಾವಣೆಯಾಗಿ ನಿರಂತರ ಶಾಲೆಗೆ ಹೋಗ್ತಾ ಇದ್ದಾರೆ ಹೋಗ್ತಿದ್ದಾರೆ ಸರ್ ಬದಲಾವಣೆ ಅನ್ನೋದ್ಕಿಂತ ತಂದೆ ತಾಯಿಗಳು ಬಯಸಿ ಸರ್ ಮಕ್ಕಳ ಒಂದ್ ವೇಳೆ ಕೂಲಿಗೆ ಕಾರ್ಮಿಕತೆ ಕಳಿಸಿದ್ರೆ ನಮ್ಗೆ ತೊಂದರೆ ಆಗುತ್ತೆ ಭಯ ಬಂದಿದೆ ಅವರಿಗೆ ಆ ನಿಟ್ಟಿನಲ್ಲಿ ಮಕ್ಕಳನ್ನಕೆ ತಾಯಿಗಳು ಶಾಲೆಗಳು ಬಿಟ್ಟು ಕೆಲ್ಸಕ್ಕೆ ಕಳಿಸ್ತಾ ಇದ್ರೆ ಪ್ರತಿ ಒಂದು ಅಂಗಡಿಗಳಲ್ಲಿ ಮತ್ತೆ ಯಾವ್ದೋ ಆಸ್ಪತ್ರೆಗಳಲ್ಲಿ ಕೆಲಸ ಕೆಲ್ಸಕ್ಕೆ ಇಟ್ಕೊಂಡಿದ್ರೆ ಒಂದು ವರ್ಷ ಜೈಲು ಮತ್ತೆ ಇಪ್ಪತ್ತು ರೂಪಾಯಿ ದಂಡ ಅನ್ನೋದನ್ನ ತಿಳುವಳಿಕೆ ಆಗಿದೆ ತಿಳುವಳಿಕೆ ಆಗಿದೆ ಮತ್ತೆ ಅದೊಂದು ನೋಟಿಸ್ ಏನಿದೆ ನಾವು ಪ್ರತಿ ಊರಿನಲ್ಲೂ ಪ್ರತಿ ಅಂಗಡಿಗಳು ಅಂಟಿಸಿರ್ತೀವಿ ಅಣಸಿರ್ತೀವಿ ಸರ್ ಅವರು ಮತ್ತೆ ಅದನ್ನ ನೋಡಿ ಅವ್ರೇನೋ ಅವ್ರೇನ್ ಹಾಕಿದ್ದಾರೆ ಅಂದ್ರೆ ಯಾವ್ದೇ ರೀತಿಯ ಬಾಲಕರ್ಮ ಇಟ್ಕೊಂಡಿಲ್ಲ ಇಟ್ಕೊಂಡಿದೆ ನನಗೆ ಗೊತ್ತಿದೆ ಇಪ್ಪತ್ ರೂಪಾಯಿ ದಂಡ ಒಂದರ್ ಜೈಲೋರು ಯಾರು ರೈತರು ಹಾಕೊಂಡಿದ್ದಾರೆ ರೈತರು ಮತ್ತೆ ರೈತರು ಅಂದ್ರೆ ಅವ್ರು ಹಾಕೊಳ್ಳೋದಕ್ಕೆ ಆಸ ಗೊತ್ತಿದೆ ಒಟ್ಟು ಅಂಗಡಿಯವರು ಸಣ್ಣ ಕೆಲಸ ಮಾಡ್ತಕ್ಕಂಥವ್ರು ಹೋಟ್ಲುಗಳಲ್ಲಿ ಅವರೆಲ್ಲ ತುಂಬಾ ಅವೇರ್ನೆಸ್ ಬಂದಿದೆ ಸರ್ ಅವರಿಗೆ ಅವೇರ್ನೆಸ್ ಬಂದ್ ಅವ್ರ ಭಯ ಕೂಡ ಇದೆ ಸರ್ ಅವ್ರಿಗೆ ನಿಮ್ಮ ಮನೆಯಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಮನೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದೀರಾ ಹಾಗಿದ್ದಲ್ಲಿ ನಿಮಗೆ ಒಂದು ವರ್ಷ ಜೈಲು ಹಾಗೂ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಗ್ಯಾರಂಟಿ ನೀವು ಸರ್ಕಾರಿ ನೌಕರರೇ ನಿಮ್ಮ ಮನೆಯಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಮನೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದೀರಾ ಎಚ್ಚರಿಕೆ ನಿಮ್ಮ ಕೆಲಸ ಶಾಶ್ವತವಾಗಿ ವಜಾ ಖಂಡಿತ ರಮೇಶ್ವರಿ ಬಾಲ್ಯ ವಿವಾಹ ಅನ್ನುವಂತ ಒಂದು ಪದ್ಧತಿ ರಾಯಚೂರಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಒಂದು ಪಿಡುಗಾಗಿ ರಾಯಚೂರ್ನ ಅಭಿವೃದ್ಧಿಯನ್ನ ಹಿಡಿದಿಟ್ಕೊಂಡಿದೆ ಅಭಿವೃದ್ಧಿ ಆಗಲಿಕ್ಕೆ ಬಿಡುತ್ತಾ ಇಲ್ಲ ಇಂತ ಬಾಲ್ಯ ವಿವಾಹದ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಬಾಲ್ಯ ವಿವಾಹ ಅಂದ್ರೆ ಎಲ್ಲಾ ಜಿಲ್ಲೆಗಳು ಹೋಲಿಸ್ಕೊಂಡ್ರೆ ರಾಯಚೂರು ಅತಿ ಹೆಚ್ಚು ನಡೀತಾ ಇದೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಈ ನಿಟ್ಟಿನಲ್ಲಿ ಬಾಲಕಾರ ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಾವು ಬಹಳ ಪ್ರಯತ್ನ ಪಟ್ಟಿದೀವಿ ಪ್ರಯತ್ನ ಪಡ್ತಾನೆ ಇದೀವಿ ಕೂಡ ರೀಸೆಂಟ್ ಆಗಿ ಒಂದು ಅಪ್ಪನ್ ದೊಡ್ಡಿ ಅಂತ ಗ್ರಾಮದಲ್ಲಿ ಬಾಲವ್ಯೂಹ ನಡೀತಾ ಇತ್ತು ಸರ್ ಆ ಸಂದರ್ಭದಲ್ಲಿ ನಾವು ಯೂನಿಸೆಫ್ ಕಾರ್ಯಕರ್ತರು ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಆ ತಕ್ಷಣದಲ್ಲಿ ನಿಲ್ಲಿಸಿದ್ವಿ ಆವಾಗ ಅವ್ರು ಏನ್ ಮಾಡಿದ್ರು ಒಂದು ನಿಚ್ಚಳಿಕೆ ಬರ್ಕೊಟ್ರು ಯಾವ್ದೇ ರೀತಿ ಆತ ಹದಿನೆಂಟು ವರ್ಷ ತುಂಬೋದವರೆಗೂ ಇವ್ರನ್ನ ಒಂದು ಮಾಡೋದ ರೀತಿ ಇಲ್ಲ ಅಂತ ಹೇಳಿ ನಿಚ್ಚಳೆ ಬರ್ಕೊಂಡು ಆ ಮದುವೆ ಅಲ್ಲಿಗೆ ಇದು ಮಾಡಿದ್ವಿ ನಿಲ್ಸಿದ್ವಿ ಸರ್ ಸೊ ಹಾಗಾದ್ರೆ ಬಾಲ್ಯೂ ತಪ್ಪು ನಾಗರಿ ಇತ್ತೀಚೆಗೆ ಅದರನ್ನ ತಡೆ ಹಿಡಿಯುವ ಕಾರ್ಯಕ್ರಮಗಳು ನಡೀತಾ ಇದೆ ಗ್ರಾಮ ಮಟ್ಟದಲ್ಲಿ ನಡೀತಾ ಪಂಚಾಯತ್ನವರು ಸ್ಪಂದಿಸ್ತಾರೆ ನಿಮಗೆ ಎಷ್ಟು ವಯಸ್ಸು ರಮೇಶ್ ನಾನು ಇಪ್ಪತ್ತು ಇಪ್ಪತ್ತೊಂದು ಸರ್ ಮದುವೆ ಆಗಲಿಕ್ಕೆ ತಯಾರಿದ್ದೀರಾ ಇಲ್ಲ ಸರ್ ಯಾಕೆ ಹುಡುಗರಿಗೆ ಎಷ್ಟು ವರ್ಷ ಆಗಬೇಕು ಮದುವೆ ಆಗಬೇಕಾರೆ ಎಷ್ಟು ವರ್ಷದಲ್ಲಿ ಮದುವೆ ಆಗಬೇಕಂತೀರಿ ಮದುವೆ ಆಗುವಂತ ನಿಮ್ಮ ಹುಡುಗಿ ಎಷ್ಟು ವರ್ಷ ಆಗಿರ್ಬೇಕು ಇಪ್ಪತ್ತಾರ ಹದಿನೆಂಟು ವರ್ಷ ಒಳಗಡೆ ಇದೇ ತರ ನಿಮ್ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಂದೇಶ ಮುಟ್ಟಿಸಿದೀರಾ ಸಂದೇಶ ಮುಟ್ಟಿಸಿದ ಸರ್ ಯಾಕೆ ಅವರಲ್ಲೂ ಆ ಒಂದು ಭಾವನೆ ಇದೆ ಬಾಲ ಆಗಬಾರ್ದು ಅದ್ರಿಂದ ಆಗ್ತಕ್ಕ ತೊಂದರೆಗಳು ಅದ್ರಿಂದ ಆಗ್ತದ ನೋವು ಏನಿದೆ ಅಂತ ಅವರು ಗೊತ್ತಿದೆ ಈಗ ಹೆದರಿ ಒಪ್ಪಿಕೊಳ್ತಾ ಇದಕ್ಕೆಲ್ಲಾ ಜನ ಅಥವಾ ನಿಜವಾಗಿ ಬದಲಾವಣೆ ಆಗಿ ಒಪ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಬದಲಾವಣೆ ಆಗಿದ್ದಾರೆ ಬದಲಾವಣೆ ಆಗಿದ್ದಾರೆ ಮುಂಚೆಗಿಂತ ಅನಕ್ಷರತೆ ಅಂತಕ್ಕಂಥ ಕಡಿಮೆ ಆಗ್ತಾ ಇದೆ ಸಾಕ್ಷರತೆ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ಅವ್ರಿಗೆ ಅವ್ರಿಗೆ ತಿಳುವಳಿಕೆ ಬರ್ತಾ ಇದೆ ಬಾಲವ್ಯ ಆಗಿರ್ಬೋದು ಬಾಲ ಕಾರ್ಮಿಕತೆ ಆಗಿರ್ಬೋದ್ರಿಂದ ಆಗ್ತಕ್ಕಂಥ ತೊಂದರೆಗಳು ನೋವು ಏನಿದೆ ಅಂತ ಅವ್ರು ಅವೇರ್ನೆಸ್ ಬಂದು ಅವರೇ ಒಂದು ಬದಲಾವಣೆ ಆಗುತ್ತೆ ಪ್ರಯತ್ನ ಪಟ್ಟಿದ್ರು ಬಾಲ್ಯ ವಿವಾಹ ಎಲ್ಲೂ ಕಂಡ್ರು ರಮೇಶ್ ವಿರೋಧಿಸುತ್ತಾರೆ ಅಂತ ಹೇಳ್ಬಹುದಾಗಿರೋ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ವಿದ್ಯಾರ್ಥಿ ಗೆಳೆಯರು ಎಲ್ಲರೂ ಸಂಪೂರ್ಣ ಪತ್ರಿಕೋದ್ಯೋಗ ನಾನಂತೂ ಡೇರ್ನೆಸಾಗ ನುಗ್ತೀನಿ ಅದೇ ಮುಂದೆ ಆಗೋದು ಏನೇ ಇರ್ಲಿ ನಾನು ನನ್ನ ಹಿಂದೆ ಒಂದು ಯೂನಿಸೆಫ್ ಮತ್ತೆ ಅದೇ ಪೊಲೀಸ್ ಅಧಿಕಾರಿ ಇದರ ಒಂದ್ ಧೈರ್ಯದಿಂದ ನಾನು ನುಗ್ತಾ ಇರ್ತೀನಿ ಬಾಲ್ಯ ವಿವಾಹ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 ಹರೀಶ್ ಅವರೇ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಬಾಲಕಾರ್ಮಿಕರು ಇದಾರ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಜನ ಸರ್ ನೀವು ಯಾರು ಮಕ್ಕಳನ್ನ ಕೆಲಸ ಕಳಿಸೋದಿಲ್ಲ ನಿಮಗೆ ಜಮೀನ್ ಇದೆಯಾ ಅದರಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದೀರ ಯಾಕೆ ಇಟ್ಕೊಂಡಿಲ್ಲ ಮನೆಯವರೇ ಮಾಡ್ತಾರೆ ಮಾಡ್ತೀರಾ ಯಾಕೆ ಮಕ್ಕಳನ್ನ ಇಟ್ಕೊಂಡ್ರೆ ನಿಮಗೆ ಕಡಿಮೆ ಕೂಲಿ ಹೆಚ್ಚು ಕೆಲಸ ಸಿಗುತ್ತಲ್ಲ ಇಟ್ಕೋಬಹುದಲ್ಲ ಅಂದ್ರೆ ಸರ್ಕಾರ ಇವೆಲ್ಲ ಜಾರಿ ತಂದಿದೆ ಅಲ್ಲ ಸರ್ಕಾರ ಒಪ್ಕೊಂಡಿದ್ರೆ ಅಥವಾ ನಿಮ್ಮಲ್ಲಿ ಏನಾದ್ರು ಯುವಕರಾಗಿ ಏನಾದ್ರೂ ಬದಲಾವಣೆ ಆಗಿದೆ ಈಗ ನಮ್ಮ ಅಪ್ಪ ಅವರು ನಮ್ಮ ಕಕ್ಕವರು ಹಳೆ ಪೀಳಿಗೆ ಏನಂದ್ರು ಅವರು ಒಂದು ಇದಿರ್ತೇ ಸರ್ ಮೂಢನಂಬಿಕೆ ಅವರೆಲ್ಲ ಹಳೆಯವರಲ್ಲ ಸರ್ ಹಳೆ ಕಾಲದವರು ಅವ್ರದ್ದೇನು ಅವ್ರನ್ನ ನಡ್ಕಂತಾರ ಸರ್ ಈಗ ನಾವಿಂದ ಈ ಈ ಜಮಾನ ಸರ್ ನಮ್ದು ನಾವ್ ಈ ಸರ್ಕಾರದ ಅನ್ವಯಿಸಿಕೊಂಡು ನಾವು ನಡ್ಕೊಂತಿಲ್ಲ ಎಲ್ಲೂ ಕೂಡ ನಿಮ್ಮ ಹೊಲದಲ್ಲಿಲ್ಲೂ ಇಲ್ಲ ಇಲ್ಲ ನಿಮ್ಮ ಕುಟುಂಬದಲ್ಲಿ ಎಲ್ಲಾರು ಬಾಲ್ಯ ವಿವಾದ ಘಟನೆಗಳಲ್ಲಿ ಯಾರು ಉಂಟಾ ಇಲ್ಲ ಸರ್ ನಮ್ಮಲ್ಲಂತೂ ನಮ್ಮ ಗ್ರಾಮದಲ್ಲಂತೂ ನಮ್ಮ ಆ್ಯಪಲ್ ದಿನಲ್ಲೇ ಆಗಿಲ್ಲ ಸರ್ ಬಗ್ಲಾಗ ಈಗ ರಮೇಶ್ ಹೇಳದಷ್ಟು ಅಪ್ಪನ್ ದೊಡ್ಡೆಲ್ಲಂತೂ ನಡೆದಿದೆ ಅದು ನಿಂತಿದೆ ನಿಂತಿದೆ ಈಗ ಎಲ್ಲಿಯಾರು ಆಪಲ್ ದಿನ ಪಂಚಾಯತ್ ಅಲ್ಲಿ ಯಾವ್ದೊಂದು ಎಂಗೇಜ್ಮೆಂಟ್ ನಡೆದಿದೆ ಹದಿನಾರು ವರ್ಷದ ಹುಡುಗಿಗೆ ಹದಿನೇಳು ವರ್ಷ ಹುಡುಗಿ ನಡೆದಿದೆ ಅಂತ ಏನಾದ್ರೂ ಗೊತ್ತಾದ್ರೆ ನಾನು ಹರೀಶ್ ಫೋನ್ ಮಾಡಿ ಹೇಳ್ಬಹುದಾ ಹೇಳಿ ಕಂ ನಿಲ್ಲಿಸ್ತೀರಾ ಹೇಗೆ ನಿಲ್ಲಿಸ್ತೀರಿ ಇದಾರ ನಮ್ಮ ಊರಲ್ಲಿ ಯೂನಿಸೆಫ್ ಕಾರ್ಯಕರ್ತರು ಅವರು ಅವರಿಗೆ ಅಧಿಕಾರ ಇಲ್ಲಲ್ವಾ ನಾವು ಭಾರತ ಪೌರ ಸರ್ ನಾವ್ ಪ್ರತಿಯೊಬ್ಬರು ಭಾರತ ಪೌರ ರೀ ಸರ್ ಮಾಡ್ಬೇಕಂತ ಅಕ್ಕಿರುತ್ತೆ ಸರ್ ಅದ್ರ ಸಲುವಾಗಿ ಪ್ರೇರಿತರಾಗಿದೆ ಸರ್ತರಾಗಿದೆ ನೀವು ಕೆಲಸ ಮಾಡ್ತೀರಿ ನಿಮಗೆ ಪಂಚಾಯತ್ನವರೆಲ್ಲ ಸಹಕಾರ ಕೊಡ್ತಾ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಅಂಗನವಾಡಿ ಟೀಚರ್ಸು ಎಲ್ಲರೂ ಮೆಂಬರ್ಸ್ ಅಧ್ಯಕ್ಷರು ಎಲ್ಲರೂ ಪಿಡಿಒ ಎಲ್ಲರೂ ಕೊಡ್ತಾರೆ ಇದು ಸಾಮಾನ್ಯವಾಗಿ ಯುವಕರು ಏನಂತಾರೆ ಈ ಗಮ್ಮತ್ ಮಾಡುವ ಒಂದು ಕಾಲಘಟ್ಟದಲ್ಲಿ ಅವ್ರು ಹೇಗ ಏನೋ ಬಾರ್ ನಾವು ಪಿಕ್ಚರ್ಗೆ ಹೋಗೋಣ ಅಲ್ಲೆಲ್ಲ ಸಿಟಿ ಎಲ್ಲ ತಿರುಗಾಡೋಣ ಬಾಲಕಾರಿಕೊಂಡು ತಿರುಗಾಡ್ತಾ ಇದೆಯಾ ಅಂತ ಹೇಳಿ ಹೀಗೆ ಯಾರು ಹುಡುಗರು ತಮಾಶಾ ಹುಡುಗರು ಸ್ಪಂದನೆ ಇದೆ ಬಾಲಕಾರ್ಮಿಕರು ಸೇರಿ ನಮಗೆ ಏನ್ ದುಡ್ಡು ಬರುತ್ತೆ ಅವ್ರಿ ಅವರಿಗೆ ಬಡತನ ಇದೆ ಅವ್ರು ಮಾಡ್ಕೊಂತಾರೆ ಹಾಗೆ ಯಾರು ನಿಮಗೆ ಹಿರಿಯರು ಪಂಚಾಯತ್ ಸದಸ್ಯರು ಯಾರು ನಿಮ್ಗೆ ಹಾಗೆ ಜಗಳವಾಡಿಲ್ಲ ತರ ಯಾರು ಹೇಳಲ್ಲ ಸರ್ಕಾರ ಮಾಡ್ತಾರೆ ಹೇಗೆ ಈ ಬದಲಾವಣೆ ಎಲ್ಲ ಬಂತು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದ್ರೆ ಹೇಗೆ ಬಂತಂದ್ರೆ ಸರ್ ಎಲ್ಲ ಈಗ ಸಂಘಟನೆಗಳಿಂದ ಸರ್ ಈಗ ಸರ್ಕಾರ ಕೈಗೆತ್ತಿಕೊಂಡಿರುವ ಈ ಬಾಲ್ಯ ವಿವಾಹ ತಡೆಗಟ್ಟಲು ಬಾಲಕಾರ್ಮಿಕತೆ ತಡೆಗಟ್ಟಲು ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆಲ್ಲ ಸರ್ ಅದರಿಂದ ಸರ್ಕಾರ ಕೈಗೆಟ್ತಿದೆ ಅದರಿಂದ ಅವರಿಗೆ ನಾವು ಸ್ಪಂದನೆ ಕೊಟ್ಟರೆ ಚೆನ್ನಾಗಿರುತ್ತಂತೆ ಒಂದು ಸ್ಪಂದನೆ ಕೊಡಬೇಕು ಅಂತ ಹೇಳ್ತೀರಿ ಪಂಚಾಯತ್ ಇದರ ಬಗ್ಗೆ ಕೆಲಸಗಳು ಪಂಚಾಯತ್ ಜವಾಬ್ದಾರಿ ತಗೋಬೇಕು ಅಂತ ಅನಿಸ್ತಿದೆ ಅಥವಾ ಬರೀ ಅಧಿಕಾರಿಗಳು ಬಂದು ಮಾಡ್ಲಿ ಅಂತ ಎಲ್ಲರೂ ಮಾಡ್ಬೇಕು ಸರ್ ಹೆಚ್ಚಿನ ಜವಾಬ್ದಾರಿ ತಗೋಬೇಕು ಸಾಮೂಹಿಕ ಮದುವೆಯಲ್ಲಿ ಬಾಲ್ಯ ವಿವಾಹ ನಡೆದಲ್ಲಿ ಸಂಘಟಕರೇ ಮುಖ್ಯ ಅಪರಾಧಿಗಳು ಇದು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆಯ ಪ್ರಕಟಣೆ ಅದೇ ರೀತಿ ಮೌಲಪ್ಪ ಅವರು ಡಿಗ್ರಿ ಓದ್ತಾ ಇದ್ದಾರೆ ಅವರನ್ನು ಸ್ವಲ್ಪ ಮಾತಾಡಿಸೋಣ ಮೌಲಪ್ಪ ಅವರೇ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿ ಕಾಲೇಜು ಶಿಕ್ಷಣ ಪಡೀತಾ ಇದ್ದೀರಿ ನಾವು ರಾಯಚೂರಲ್ಲಿ ಸರ್ ರಾಯಚೂರಲ್ಲಿ ನಿಮ್ಮ ಕಾಲೇಜಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಒಟ್ಟು ಒನ್ ಸರ್ ಒನ್ ಟ್ವೆಂಟಿ ಒನ್ ಈ ಬಾಲಕಾರಣ ಪದ್ದತಿ ಬಾಲ್ಯ ತಪ್ಪು ಅಂತ ತಿಳುವಳಿಕೆ ಇದೆಯಾ ಖಂಡಿತವಾಗಿ ಇದೆ ಸರ್ ಖಂಡಿತ ಇದೆ ಯಾರು ಹೇಳಿದ್ದಾರೆ ಅದನ್ನು ಪ್ರತಿಯೊಬ್ಬ ಶಿಕ್ಷಣವನ್ನು ಪಡೆಯುವುದರಿಂದ ತನಗೆ ಅರಿವು ಇರುತ್ತೆ ನೀವು ಕಾಲೇಜಿಗೆ ಬಂದಿರೋದೇ ಒಂದು ಅವರಿಗೆ ಅರಿವು ಇದೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ ಸೊ ನಿಮ್ಮ ಮನೆಗಳಲ್ಲಿ ಯಾರಾದರೂ ಬಾಲ ಕಾರ್ಮಿಕರು ಅಥವಾ ಬಾಲ್ಯವಾದ ಘಟನೆಗಳು ಉಂಟಾ ನಮ್ಮ ಮನೆಯಲ್ಲಿ ಯಾವ್ದೇ ತರಹದ ಬಾಲ ಕಾರ್ಮಿಕ ಪದ್ಧತಿ ಮತ್ತು ಯಾವುದೇ ತರಹದ ಬಾಲ್ಯವಿವಾಹ ನಡೆದಿಲ್ಲ ಸರ್ ಒಂದು ವೇಳೆ ನಿಮ್ಮ ಊರಿನಲ್ಲಿ ಏನಾದ್ರು ನಡೆದ್ರೆ ಒಬ್ಬರು ಯುವಕರಾಗಿ ಅಥವಾ ಕಾಲೇಜ್ ವಿದ್ಯಾರ್ಥಿಯಾಗಿ ಮೌಲ್ಪ ಏನ್ ಮಾಡ್ತೀರಿ ಪ್ರತಿದಿನ ಸಾಯಂಕಾಲ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಎಲ್ಲರೂ ಇಪ್ಪತ್ಮೂತ್ ಜನ ಬೇಡ ಆ ಟೈಮಲ್ಲಿ ಕ್ರಿಕೆಟ್ ಆಡಿದ ನಂತರ ಒಂದು ಕಡೆ ಕುಂತು ಬಾಲ ವಿವಾಹ ಮತ್ತು ಬಾಲ್ಯ ಕಾರ್ಮಿಕ ಪದ್ಧತಿಯ ಬಗ್ಗೆ ನಿರ್ಮೂಲನೆ ಮಾಡುವ ಪ್ರಯತ್ನಗಳನ್ನು ಮಾಡ್ತೀವಿ ಸರ್ ಈವರೆಗೂ ಸಹ ಹಲವಾರು ಊರುಗಳಿಗೂ ಕ್ರಿಕೆಟ್ ಆಡಲು ಹೋಗುತ್ತೇವೆ ಸಂದರ್ಭ ಆ ಸಂದರ್ಭದಲ್ಲಿ ಹೊಲದಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಗುವನ್ನು ಶಿಕ್ಷಣದ ಅರಿವನ್ನ ಮೂಡಿಸುವುದರ ಮುಖಾಂತರ ಶಾಲೆಗೆ ಕಳಿಸಲು ಈಗ ಮೌಲಪ್ಪ ಎಷ್ಟು ಮಕ್ಕಳನ್ನ ಇದುವರೆಗೆ ಶಾಲೆಗೆ ದಾಖಲಿಸಿದಿರಿ ಮೂರ್ ಜನ ಮಕ್ಕಳು ಮೂರ್ ಮಕ್ಕಳು ನೀವೇ ಸೇರ್ಸಿದ್ರಿ ಮಕ್ಕಳನ್ನ ಹೆಸರು ಹೇಳಿದ್ರೆ ಮೌಲಪ್ಪ ಯಾರು ಅಂತ ಹೇಳಿದ್ರೆ ಅವ್ರು ಹೇಳ್ತಾರ ಖಂಡಿತವಾಗಿ ಅದೇ ನಾನು ಈಗಾಗಲೇ ಕೇಳಿದಾಗ ಎಲ್ಲಿ ನಿಮ್ಮ ಯಾಪಲ್ ದಿನ್ನೆಯಲ್ಲಿ ಮಕ್ಕಳನ್ನು ಸಿಕ್ಕಿಸಿದ್ರೆ ನೀವು ನಿಮ್ಮ ತಂಡವಾಗಿ ಅವರನ್ನ ಬಿಡುಗಡೆ ಪ್ರಯತ್ನ ಮಾಡ್ತೀರಿ ಖಂಡಿತವಾಗಿ ಯುವಕರು ಸೇರ್ಕೊಂಡು ಖಂಡಿತವಾಗಿ ನಿಮ್ಗೆ ಎಲ್ಲಿಂದ ಈ ಪ್ರೇರಣೆ ಬಂತು ನಿಮಗೆ ಯಾರು ಹೇಳಿದ್ರು ಯಾಕೆ ನೀವು ಮಾಡ್ಬೇಕು ನಿಮ್ಗೆ ಕಾಲೇಜು ಓದಿ ನಿಮ್ಮ ಜೀವನ ನಿಮ್ಮ ಭವಿಷ್ಯ ನೋಡ್ಕೊಂಡ್ರಾಯ್ತಲ್ಲ ಊರ್ನವ್ರು ಹೆಂಗಿದ್ರು ನಿಮಗೇನು ಯಾಕಂದರೆ ಶಿಕ್ಷಣವನ್ನು ಪಡೆಯುವ ಮೂಲ ಉದ್ದೇಶ ಮಾನವೀಯ ಮೌಲ್ಯಗಳನ್ನು ರೂಪಿಸ್ಕೊಳ್ಳುವುದು ಮತ್ತು ನೈತಿಕ ಮೌಲ್ಯಗಳನ್ನು ರೂಪಿಸ್ಕೊಳ್ಳೋದು ಅನಕ್ಷರಸ್ಥರಿರ್ತಕ್ಕಂತಹ ಪಾಲಕರು ಅವರಿಗೆ ತಿಳಿಯುವುದು ನಮ್ಮ ನಮ್ಮ ಆದ್ಯ ಕರ್ತವ್ಯ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ಬಾಲ್ಯ ವಿವಾಹ ಮಾಡುವುದು ಅಪರಾಧ ಇದು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆಯ ಪ್ರಕಟಣೆ ಹರೀಶ್ ಅವರೇ ನೀವು ಹೇಳಿ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಪಂಚಾಯತ್ನಲ್ಲಿ ಎಚ್ಡಿಎಂಸಿಯವರು ಗ್ರಾಮ ಪಂಚಾಯತ್ನವರು ಎಲ್ಲರೂ ಒಟ್ಟಾಗಿ ಈ ಎರಡು ಪದ್ಯ ನಿರ್ಮೂಲನೆಗೆ ಕ್ರಮ ಕೈಗೊಳ್ತಾ ಇದ್ದಾರಾ ಅಥವಾ ಇಲ್ಲ ಅಂತ ಅನಿಸ್ತಾ ಇದೆ ಕೈಗೊಳ್ತಾರೆ ಸರ್ ಖಂಡಿತವಾಗಿ ಕೈಗೊಳ್ತಾರೆ ಅವರೆಲ್ಲರೂ ಕರೆದ್ರೆ ನೀವು ಹೋಗಿಸ್ತೀರಾ ಭಾಗವಹಿಸ್ತೀರಾ ಭಾಗವಹಿಸ್ತೀವಿ ಸರ್ ಓಕೆ ಅದೇ ರೀತಿ ರಮೇಶ್ ನೀವು ಪತ್ರಿಕೋದ್ಯಮದಲ್ಲಿದ್ದೀರಿ ಈಗ ನಿಮ್ಮ ಪಂಚಾಯತ್ ಈ ಸಂಘಟಿತ ಪ್ರಯತ್ನ ನಡೀತಾ ಇದೆಯಾ ಅಥವಾ ಇನ್ನೇನಾರು ಕೊರತೆಗಳಿದೆಯಾ ಇಲ್ಲ ಸರ್ ಖಂಡಿತ ನಡೀತಾ ಇದೆ ಅದು ನಾವು ಯಾವ್ದೇ ಯಾವುದೇ ಸಂದರ್ಭದಲ್ಲಿ ಈ ತರ ನಡೀತಾ ಇದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಾಗ ನಾವು ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಜೊತೆಯಲ್ಲೇ ಅವ್ರ ಸಹಕಾರದೊಂದಿಗೆ ಹೋಗಿ ಅದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದೀವಿ ನಾವು ಲಾಸ್ಟ್ ನಾವು ಪಿ ಎಸ್ ಐ ಒಬ್ರು ಸರ್ ಅಂತ ಅವರು ಅಪ್ಪಂದೊಡ್ಡಿ ಗ್ರಾಮದಲ್ಲಿ ಆ ಬಾಲಕರ್ಮ ಜಾಸ್ತಿ ಇತ್ತು ಆ ಹುಡ್ಗ ಓಡ್ಬಂದು ಸರ್ ಹತ್ರ ಹೇಳ್ದ ಈ ಥರ ಆಗಿದೆ ಅಂತ ಅವರು ಪ್ರತ್ಯೇಕವಾಗಿ ಒಂದು ಜವಾಬ್ದಾರಿ ತಗೊಂಡು ಅವರು ಸೀದ ಅವರು ಮನೇಲೆ ಹೋಗಿ ಅವರು ಪರಿವರ್ತನೆ ಮಾಡಿ ಬಾಲಕಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಈಗ ಶಾಲೆಗೆ ಹೋಗಿ ಶಾಲೆಗೆ ಹೋಗ್ತಾರೆ ಪೊಲೀಸ್ನವರು ಇದಕ್ಕೆ ಏ ನಮ್ದೆಲ್ಲಾರು ಒಡತಾ ಬಡ್ತಾದ್ರೆ ಮಾತ್ರ ನಾವು ಬರೋದು ನಮಗೆ ನಮ್ಮನ್ನ ಯಾಕೆ ಕರೀತೀರಿ ಅಂತ ಹಂಗೇನು ಹೇಳಿಲ್ಲ ಸ್ಪಂದಿಸಿದ ಸ್ಪಂದಿಸಿದ್ದಾರೆ ನಿಮಗೆ ಈ ಒಂದು ಬದಲಾವಣೆ ಬಗ್ಗೆ ಇದನ್ನು ಇನ್ನ ಗಟ್ಟಿ ಮಾಡ್ಲಿಕ್ಕೆ ಸಂಪೂರ್ಣವಾಗಿ ನಮ್ಮ ರಾಯಚೂರಲ್ಲಿ ಎರಡು ಪದ ನಿರ್ಮೂಲನೆ ಮಾಡ್ಲಿಕ್ಕೆ ಇನ್ನು ಏನೇನು ಆಗಬೇಕು ಅಂತ ನಿಮ್ಮ ನಿರೀಕ್ಷೆ ಇದೆ ಅದೇ ಸಹ ಪ್ರಪ್ರಥಮವಾಗಿ ಸರ್ಕಾರ ಜಾರಿಗೆ ತರತಕ್ಕಂಥ ನಿಯಮಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಿಂದ ಮೇಲೆತ್ತಬೇಕನ್ನ ಮೇಲೆ ತರಬೇಕು ಪಂಚಾಯತ್ನವರು ಇನ್ನ ಹೆಚ್ಚಿನ ಜವಾಬ್ದಾರಿ ಜವಾಬ್ದಾರಿಯ ಬಗ್ಗೆ ಮಾಡ್ತಾ ಇದಾರೆ ಇದಕ್ಕಿಂತ ಹೆಚ್ಚಾಗಿ ಅವರು ತಮ್ಮ ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನ ಗ್ರಾಮ ಬಾಲ ವಿವಾಹ ಬಾಲ ಕಾರ್ಮಿಕತೆಯನ್ನು ತಡೆಗಟ್ಟೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೋಬೇಕವರು ಆ ರೀತಿ ಮಾಡಿದಾಗ ಅವರು ಇದು ಪೂರ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸರ್ ಓಕೆ ಒಬ್ಬರು ಯುವಕರಾಗಿ ವಿದ್ಯಾರ್ಥಿಯಾಗಿ ನಮ್ಮ ರಾಯಚೂರು ತಾಲೂಕಿನ ಉಳಿದ ವಿದ್ಯಾರ್ಥಿಗಳಿಗೆ ಈ ಎರಡು ಪದ್ಧತಿಯ ನಿರ್ಮೂಲನೆಗೆ ಜೊತೆಗೆ ಮಕ್ಕಳ ಸಂರಕ್ಷಣೆ ಮಕ್ಕಳ ಸಂರಕ್ಷಣೆ ಅಂದರೆ ಅನ್ಯಾಯ ದೌರ್ಜನ್ಯ ಮತ್ತು ಹಿಂಸೆಯಿಂದ ಹೊರತರಲಿಕ್ಕೆ ಉಳಿದ ಯುವಕರು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಮತ್ತು ನೀವು ವಿದ್ಯಾರ್ಥಿಯಾಗಿ ಇನ್ನು ಮುಂದೆ ಹೇಗೆ ಏನೆಲ್ಲ ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಜನತೆಗೆ ಸಂದೇಶ ಕೊಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಯುವಕರು ಸಹ ಒಂದು ಸ್ವಂತ ನಿರ್ಧಾರ ಇರಬೇಕು ಈ ರೀತಿ ಮಾಡೋದು ತಪ್ಪಾಗುತ್ತೆ ಆ ರೀತಿ ಮಾಡಬಾರ್ದು ಒಂದು ಒಂದು ನಿರ್ಧಾರ ಅವರಲ್ಲಿದ್ದರೆ ಯಾವ ರೀತಿ ಆಗೋದಿಲ್ಲ ಮತ್ತು ಪ್ರತಿ ಒಂದು ಊರಲ್ಲೂ ಒಂದು ಸಂಘಟನೆ ಮಾಡಿಕೊಂಡು ಆ ಸಂಘಟನೆ ಮುಖಾಂತರ ಸಂಘಟ ಸಂಘಟಿತವಾಗಿರಬೇಕು ಒಂದು ಗುಂಪಾಗಿ ಒಂದು ನೈತಿಕ ನಿಯಮಗಳನ್ನ ಅಳವಡಿಸ್ಕೊಂಡು ಅದ್ರ ಮುಖಾಂತರ ಹೋಗಿ ಅವ್ರಿಗೆ ಹೇಳೋದ್ರ ಮುಖಾಂತರ ಅವರಲ್ಲಿ ಒಂದು ಪರಿವರ್ತನೆ ಆಗುತ್ತೆ ಅದನ್ನ ಎಲ್ಲಾ ಯುವಕರು ವಿದ್ಯಾರ್ಥಿಗಳು ಮಾಡಿದ್ರೆ ಅದು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ ಹರೀಶ್ ನೀವು ನಿಮ್ಮ ಗೆಳೆಯರು ಮತ್ತು ಉಳಿದ ಯುವ ಜನತೆಗೆ ಅಥವಾ ನಿಮ್ಮ ಕಾಲೇಜಿನ ಉಳಿದ ವಿದ್ಯಾರ್ಥಿಗಳಿಗೆ ರೇಡಿಯೋ ಮುಖಾಂತರ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಖಂಡಿತ ಈಗ ನಾವೆಲ್ಲ ರಮೇಶ್ ಅದೇ ರೀತಿ ಮೌಲ್ಪ ಸಹಕಾರ ಮಾಡ್ತಾ ಸರ್ ಎಲ್ಲರೂ ಅದೇ ರೀತಿ ಸಹಕಾರ ಮಾಡ್ಬೇಕಂತ ನಾನು ಹೇಳ್ತೇನೆ ನಾಳೆ ಯಾರು ನಿಮ್ಮನ್ನು ಏನಪ್ಪ ಯಾರಿಗೂ ಬೇಡದ ವಿಚಾರನ ಕೆಲಸ ಮಾಡ್ತಿದ್ದೇವೆ ಅದರ ಬದಲು ನಾವು ಒಳ್ಳೇನ ದೊಡ್ಡ ದೊಡ್ಡ ಕೆಲಸ ಮಾಡೋಣ ಇದು ದೊಡ್ಡ ಸ್ಪೋರ್ಟ್ಸ್ ಕ್ಲಬ್ ಎಲ್ಲ ಮಾಡ್ಬೋಣ ಬಾಲಕ ಆಂಭದಲ್ಲಿ ತಮಾಷೆ ಮಾಡಿದ್ರೆ ಏನ್ ಮಾಡ್ತೀರಿ ಅಭಿವೃದ್ಧಿಗೆ ಪೂರಕವಾದ ಸಮಸ್ಯೆ ಅಭಿವೃದ್ಧಿಯನ್ನ ಹಿಡಿದಿಟ್ಟು ಸಮಸ್ಯೆ ಇದನ್ನ ಸರಿಪಡಿಸಿದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ ಇದೇ ರೀತಿ ನಾವು ನಡ್ಕೊಂತ ಸರಿಪಡಿಸ್ತೀವಿ ಮೌಲ್ಪ ನೀವೇನು ಸಂದೇಶ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಈ ಎರಡು ಸಮಸ್ಯೆ ಸಂಪೂರ್ಣ ನಿರ್ಮೂಲನೆಗೆ ಒಬ್ಬರ ಯುವಕರಾಗಿ ಆ ಭಾಗದಲ್ಲಿ ಸುಶಿಕ್ಷಿತದ ಜನರು ಮತ್ತು ಶಿಕ್ಷಣವನ್ನು ಪಡೆಯುವಂತಹ ಜನರು ಇರಬೇಕು ಆದುದರಿಂದ ಆ ಭಾಗದಲ್ಲಿ ಬಾಲ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ತಡೆಗಟ್ಟಲು ಇದ್ದ ಕಡೆ ಸುಶಿಕ್ಷಿತರು ಇರೋದಿಲ್ಲ ಸುಶಿಕ್ಷಿತರು ಇಲ್ಲದ ಕಡೆ ಅಭಿವೃದ್ಧಿ ಸಾಧ್ಯ ಇಲ್ಲ ಎಲ್ಲರನ್ನ ಶಿಕ್ಷಣವಂತರನ್ನಾಗಿ ಮಾಡೋದು ನಮ್ಮ ಕರ್ತವ್ಯ ಆಗ್ಬೇಕು ಅಂತೇಳಿ ಯುವಕರಿಗೆ ಹೇಳ್ತೀರಿ ಬಹಳ ಒಳ್ಳೇದು ಕೇಳುಗರೆ ನಮ್ಮ ಯುವಕರು ರಾಯಚೂರಿನಲ್ಲಿ ಇವತ್ತು ಇಡೀ ಅಭಿವೃದ್ಧಿಗೆ ಯಾವ ರೀತಿ ಕೊಡುಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಸಂದೇಶ ಕೊಡ್ತಾ ಇದ್ದಾರೆ ಉತ್ತಮ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೋಟೆಲ್ ಗ್ಯಾರೇಜ್ ಅಂಗಡಿ ಮಾರ್ಕೆಟ್ ಬಾರ್ ರೆಸ್ಟೋರೆಂಟ್ ಹಾಗೂ ಇತರ ಯಾವುದೇ ಶಾಪ್ಗಳಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದೀರಾ ನಿಮ್ಮಲ್ಲಿಗೆ ಅಧಿಕಾರಿಗಳು ಯಾವಾಗ ಬೇಕಾದರೂ ದಾಳಿ ನಡೆಸಬಹುದು ಎಚ್ಚರಿಕೆ ಅವರನ್ನು ತಕ್ಷಣ ಬಿಡುಗಡೆ ಮಾಡಿ ಶಾಲೆಗೆ ದಾಖಲಿಸಿ ಅದೇ ರೀತಿ ಯಾಪಲ್ದಿನ್ನೆ ಗ್ರಾಮದ ಇನ್ನೊಬ್ಬರು ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ ಕೆ ಮೌಲಪ್ಪ ಅಂತೇಳಿ ಇವರು ತಮ್ಮ ಹತ್ತನೇ ತರಗತಿಯ ಶಿಕ್ಷಣದಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ಬಿನ ಸದಸ್ಯರಾಗಿ ಮತ್ತು ಈಗ ಕಾಲೇಜ್ ವಿದ್ಯಾರ್ಥಿಯಾಗಿ ಕೂಡ ಮಕ್ಕಳ ಸಂರಕ್ಷಣೆಗೆ ತನ್ನದೇ ಆದಂತ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅವರನ್ನು ಕೂಡ ಸ್ವಲ್ಪ ಮಾತಾಡಿಸೋಣ ಮೌಲ್ಪ ನಮಸ್ಕಾರ ನಮಸ್ಕಾರ ನಿಮ್ಮ ಪಂಚಾಯತ್ ವ್ಯಾಪ್ತಿ ನಿಮ್ಮ ಗ್ರಾಮದಲ್ಲಿ ಇನ್ನು ಬಾಲ ಕಾರ್ಮಿಕ ಪದ್ಧತಿ ಅಂದರೆ ಮಕ್ಕಳನ್ನ ಕೆಲಸಕ್ಕೆ ಕಳಿಸೋದು ಇದೆಯಾ ಅಥವಾ ನಿಲ್ತಾ ಇದೆಯಾ ನಿಲ್ತಾ ಇದೆ ನಿಲ್ತಾ ಇದೆ ಮೊದಲು ಎಷ್ಟು ಜನ ಹೋಗ್ತಾ ಇದ್ರು ಮೊದಲೊಂದು ಎರಡ್ ಸಾವಿರದ ಅಥವಾ ಒಂಬತ್ತು ಆ ಕಾಲದಲ್ಲಿ ನಾಲ್ನೂರ ಹೋಗ್ತಾ ಇದ್ರು ಈಗ ಆ ಮಕ್ಕಳೆಲ್ಲ ಎಲ್ಲಿ ಬಿದ್ದಾರೆ ಕಾಲೇಜಿಗೆ ಬರ್ತಾ ಇದಾರೆ ಇನ್ನು ಇನ್ನೂ ಕೂಡ ಕೆಲಸಕ್ಕೆ ಹೋಗೋ ಮಕ್ಕಳು ಇದ್ದಾರಾ ನಿಮ್ಮ ಗ್ರಾಮದಲ್ಲಿ ಅಪರೂಪ ಸರ್ ಬಹಳ ಅಪರೂಪ ಎಲ್ಲೋ ಅಪರೂಪ ಅಂದ್ರೆ ಅಪರೂಪ ಅಂದ್ರೆ ಏನೊಂದು ಐವತ್ ನೂರ್ ಇರಬಹುದಾ ಮತ್ತೆಷ್ಟು ಎರಡು ಮೂರು ಜನ ಇರೋದು ಅವರೆಲ್ಲ ಏನಾಗಬೇಕು ಅಂತ ಆಸೆ ಮೌಲಪ್ಪ ನಿಮ್ದು ಂತರೋಢಿಕ್ಷಣ ಅಥವಾ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗ ಏಳು ಎಂಟಲ್ಲಿ ಓದ್ತಿದಾಗ ಮಕ್ಕಳ ಹಕ್ಕೋಳ ಕ್ಲಬ್ನ ಸದಸ್ಯರಾಗಿದ್ದರೆ ಆಗಿದ್ದೀವಿ ಏನ್ ಇದು ಮಕ್ಕಳ ಹಕ್ಕೋಳ ಕ್ಲಬ್ ಮಕ್ಕಳ ಹಕ್ಕುಗಳ ಕ್ಲಬ್ ಅಂದ್ರೆ ಮಕ್ಕಳಿಗಾಗಿ ಮಕ್ಕಳಗೋಸ್ಕರ ಇರುವ ಮಕ್ಕಳ ಕ್ಲಬ್ ಅಂತ ಕರಿ ಓಕೆ ಏನು ಮಕ್ಕಳ ಹಕ್ಕುಗಳು ಅಂದ್ರೆ ಮಕ್ಕಳ ಹಕ್ಕುಗಳ ಅಂದ್ರೆ ನಾವು ಬದುಕೋ ಹಾಕು ಸರ್ ನಮ್ದೊಂದು ಆಟ ಪಾಠ ಪ್ರೀತಿಯ ಹಕ್ಕು ಸರ್ ಅದು ನಿಮ್ಮ ಹಕ್ಕು ತಿಳ್ಕೊಂಡಿದ್ದೀರಿ ನಿಮಗೆ ಈಗ ಮುಂದೆ ಉನ್ನತ ಶಿಕ್ಷಣ ಓದಕ್ಕೆ ನಿಮ್ಮ ತಂದೆ ತಾಯಿ ಸಹಕಾರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗ ಐ ಟಿ ಅದಕ್ಕೆ ಫೀಸು ದುಡ್ಡೆಲ್ಲ ಯಾರು ಕೊಡ್ತಾ ಇದಾರೆ ತಂದೆ ತಾಯಿ ತಂದೆ ಕೊಡಿ ನಿಮ್ಮ ತಂದೆ ಏನ್ ಕೆಲಸ ಮಾಡ್ತಾರೆ ರೈತರು ನಿಮ್ಮ ಹೊಲದಲ್ಲಿ ಇನ್ನ ಮಕ್ಕಳನ್ನ ಯಾರ ಕೆಲಸ ಇಟ್ಕೊಂಡಿದ್ದಾರೆ ಯಾಕೆ ಇಟ್ಕೊಂಡಿಲ್ಲ ಅವರು ಇಟ್ಕೋಬಹುದಲ್ಲ ಕಡಿಮೆ ಕೂಲಿಗು ಸಿಗ್ತಾರೆ ಮಕ್ಕಳು ಇಲ್ಲ ಸರ್ ಅವರೇ ಮಾಡ್ತಾರ ಅವರೇ ಮಾಡ್ತಾರೆ ಅವರಿಗೆ ಯಾರು ಈ ತಿಳಿವಳಿಕೆ ಕೊಟ್ಟರು ಇದೆ ಸರ್ ಗ್ರಾಮ ಪಂಚಾಯತಿ ಅವರು ಅವರೆಲ್ಲ ಯುನಿಸೆಫ್ ಕಾರ್ಯಕರ್ತರು ಅವ್ರೆಲ್ಲ ತಿಳಿಸ್ಕೊಡ್ತಿದ್ರು ಸರ್ ಗ್ರಾಮ ಸಭೆ ಅಂತ ಮಾಡ್ತಿದ್ರು ಗ್ರಾಮ ಸಭೆ ಅಂತ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಅಪ್ಪ ಹೋಗಿ ತಿಳ್ಕೊಂಡಿದ್ದಾರೆ ತಿಳ್ಕೊಂಡ್ರಿಗೆ ಗೊತ್ತಾಗಿದೆ ಗೊತ್ತಾಗಿದೆ ಈಗ ನಿಮ್ಮಅಪ್ಪ ಅವ್ರನ್ನ ನಾನೇನಾರು ಬಂದು ಹೇಳಿ ಹಂಗ್ ಮಕ್ಕಳನ್ನ ಇಟ್ಕೋಬಹುದು ಪರವಾಗಿಲ್ಲ ಏನ್ ಇಲ್ಲ ಅಂತ ಹೇಳಿದ್ರೆ ಇಟ್ಕೊಂತಾರ ಇಲ್ಲ ಸರ್ ಇಟ್ಕೊಳಂಗಿಲ್ಲ ಇಲ್ಲ ಒಂದ್ ವೇಳೆ ನಿಮ್ಮ ಅಪ್ಪ ಇಟ್ಕೊಂಡ್ರೆ ನೀವೇನ್ ಮಾಡ್ತೀರಿ ಅಪ್ಪ ನಾವು ಓದಿವಾ ಅವ್ರನ್ನ ಓದಿಸಬೇಕಪ್ಪ ಶಿಕ್ಷಣ ವಂಚಿತರ ಆಗಬಾರ್ದ ಮನ ಪರಿವರ್ತನೆ ಮಾಡ್ತೀರಿ ನಿಮ್ ತಾಯಿ ಸಪೋರ್ಟ್ ಇದಾರೆ ಈ ಮಕ್ಕಳ ಹಕ್ಕುಗಳ ಕ್ಲಬ್ ಅಲ್ಲಿ ನೀನು ಶಾಲೆ ಹೋಗ್ತಾ ಇದ್ದಾಗ ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ರು ಚಟುವಟಿಕೆ ಅಂದ್ರೆ ಆಟೋ ಪಾಠ ಎ ಭಾಗವಹಿಸೋ ಹಕ್ಕು ಎಲ್ಲಾ ತಿಳಿಸಿ ಮಾಹಿತಿ ಕೊಡ್ತಾ ಇದ್ರು ಕ್ಲಬ್ ಎಲ್ಲೆಲ್ಲ ಹೋದ್ರಿ ಮಕ್ಕಳ ಹಕ್ಕು ಕ್ಲಬ್ನ್ ಸ್ಟೇಷನ್ ಪೊಲೀಸ್ ಸ್ಟೇನ್ ಅಲ್ಲಿ ಮಕ್ಕಳಿಗೆ ಏನ್ ಕೆಲಸ ಮಕ್ಕಳು ಯಾವ್ದೇ ಒಂದು ವಿಷಯವನ್ನು ಹೇಳಲು ಹಂಚ್ಕೊಂಡಿರ್ತಾರಲ್ಲ ಸರ್ ಅದನ್ನು ತೆರೆದ ಕಾರ್ಯಕ್ರಮ ಅಂತ ಹೇಳ್ತಾನೆ ಹೋಗಿದ್ದೀರಿ ಅಲ್ಲಿ ಏನ್ ತಿಳ್ಕೊಂಡ್ರಿ ನೀವು ಪೊಲೀಸರ ಅಂದ್ರೆ ಹಂಚ್ಕೋಬಾರ್ದು ಯಾವ್ದೇ ವಿಷಯವನ್ನು ಸೀಲ್ ಆಗಿ ಹೇಳ್ಬೇಕೆಂದು ಅವ್ರು ತಿಳಿಸ್ತಾ ಇದ್ರು ತಿಳಿಸ್ತಾ ಇದ್ರು ಹಾಗಾದ್ರೆ ನಿಮಗೆ ಪೊಲೀಸರು ಅಂದ್ರೆ ಭಯ ಇಲ್ಲ ಇಲ್ಲ ಸರ್ ಇವಾಗ ನಿಮ್ಮ ನಾವು ತಪ್ಪು ಮಾಡಿದ್ರೆ ಹಂಚ್ಕೋಬೇಕು ಸರ್ ಅಗತ್ಯ ಎಲ್ಲಿ ಹೋದ್ರಿ ನೀವು ಒಂದು ಪೊಲೀಸ್ ಸ್ಟೇಷನ್ ಹೋಗುದ್ರಿ ಆಮೇಲೆ ಅಲ್ಲಿ ತೆರೆದ ಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಆಮೇಲೆ ಎಲ್ಲೆಲ್ಲಾ ತಿರುಗಾಟ ಮಾಡಿದ್ರಿ ಗ್ರಾಮ ಪಂಚಾಯತಿಗೆ ಎಲ್ಲಾ ತಿರುಗಾ ಗ್ರಾಮ ಪಂಚಾಯತಿ ಹೋಗಿದಿರಿ ಗ್ರಾಮ ಪಂಚಾಯತ್ ಅಲ್ಲಿ ನಿಮ್ಗೆ ಏನ್ ಕೆಲಸ ಯಾವ್ದೇ ವಿಷಯ ನಮ್ಗೆ ತಿಳಿಸಬೇಕಾದ್ರೆ ನಿಮ್ಮಿಂದಾನೇ ಅಂತ ಅವ್ರಿಗೆ ತಿಳಿಯಕ್ ಆ ಗ್ರಾಮ ಸಭೆಯಲ್ಲಿ ನೀವೇನಾರು ಪ್ರಶ್ನೆ ಮಾಡಿದ್ದೀರಾ ಸ್ಕೂಲ್ಗೆ ಗಿಡ ಸಸ್ಯಗಳನ್ನು ವನ ಮಹೋತ್ಸವ ಬೇಕಂತ ಕೇಳಿದ್ರೌ ನಿಮ್ಮ ಪಂಚಾಯತ್ ನವರು ಮಕ್ಕಳನ್ನ ಕೆಲಸ ಬಿಡಿಸಿ ಶಾಲೆಗೆ ದಾಖಲಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರಾ ಪಿಡಿಒಗಳು ತಿರುಗಾಡ್ತಾರೆ ತಿರುಗಾಡ್ತಾರೆ ಅವರು ಶಾಲೆಗೆ ತರ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಯಾಪಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾರು ಮದ್ನಾಲ್ಕು ವರ್ಷ ಮಕ್ಕಳನ್ನ ಅಂದ್ರೆ ಮೌಲ್ಪನಾಗ ಹೇಳಿದ್ರೆ ನೀವು ಪಂಚಾಯತಿ ಹೋಗಿ ಹೇಳ್ತೀರಾ ನೀವು ಭಯ ಏನಿಲ್ಲ ಯಾಕೆ ನಿಮಗೆ ಭಯ ಇಲ್ಲ ಎದ್ಕೋಬಹುದಲ್ಲ ಏ ನಿನ್ ಚಿಕ್ಕಮ್ಮ ಹುಡುಗ ನಿನ್ಗೆ ಏನ್ ಕೆಲಸ ಬೇಡದ್ ನಿನ್ಗೆ ಯಾಕೆ ಮಾಡಿ ಓದೋದ್ ನೋಡ್ಕೊ ಹಂಗ ಯಾರಾದ್ರೂ ಮಾಡ್ತೀರಿ ಇಲ್ಲ ಸರ್ ನಮ್ಮಿಂದ ಅಣ್ಣವರು ಅವ್ರೆಲ್ಲರ ಇದುವಂತ ಅವ್ರೆ ಒಟ್ಟಾಗಿ ಹೋಗ್ತಿರ ನೀವು ಒಬ್ಬನೇ ಹೋಗಂಗಿಲ್ಲ ಸಂಘಟಿತರಾಗಿ ಹೋಗ್ತೀರಿ ಇನ್ನೊಂದು ಮೌಲಪ್ಪ ಈ ನಮ್ಮ ರಾಯಚೂರಲ್ಲಿ ಮದ್ವೆ ಆಗ್ಬೇಕಾದ್ರೆ ಎಷ್ಟು ವರ್ಷ ಆಗಿರ್ಬೇಕು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಹದಿನೆಂಟು ಬಿದ್ರೆ ಮದ್ವೆ ಆಗ್ಬೋದಾ ಹದಿನೆಂಟಕ್ಕೆ ನಡೀತಾ ಇದೆ ಮದ್ವೆ ಒಂದ್ಸತಿ ಪೊಲೀಸ್ ಸ್ಟೇಷನ್ ಊರಿಗ ಭೇಟಿ ನೀಡ್ತಿದ್ರು ಸರ್ ಒಂದು ರೋಡಿಗೆ ಒಬ್ಬ ಹುಡುಕ ಕ್ರಾಸಿಂಗ್ ಮಾಡ್ತಿದ್ರು ಸರ್ ಹುಡುಗ ಅಡ್ಕೊಂಡ್ ಬಂದು ಇವಾಗ ನಮ್ಮ ಕ್ಲಾಸ್ ಶಿಕ್ಷಣ ಅವನು ಕೆಲಸಕ್ಕೆ ಹೋಗ್ತಾ ಇದ್ದು ಯಾರು ಕರ್ಕೊಂಡ್ರಿ ಕರ್ಕೊಂಡ್ ಶಾಲೆಗೆ ಹೋಗ್ತಾ ಇದ್ದಾರೆ ಒಳ್ಳೆ ಕೆಲಸ ಅಲ್ವಾ ಈ ತರ ಎಲ್ಲಾ ಮಕ್ಕಳು ಶಾಲೆಗೆ ಬರ್ಬೇಕಲ್ವಾ ಬರ್ತಾ ಇದ್ದಾರೆ ಕಣ್ಣಿ ಕಾಣದ ಕೆಲವೊಂದು ಕಣ್ಣಿ ಕಾಣದ ಇರಬಹುದೇ ಇನ್ನು ಎದುರಿಂದ ಯಾರು ಇಲ್ಲ ಸೊ ಹಾಗಾದ್ರೆ ನಿಮ್ಮ ಪಂಚಾಯತ್ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬೋದಾ ಹಾಗಾದ್ರೆ ಮೌಲಪ್ಪ ಮುಂದೆ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಯಾಪಲ್ ದಿನೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯವನ್ನ ವಿರೋಧಿಸುವಂತ ಒಬ್ಬ ಯುವಕ ಅಂತ ನಾನು ಹೇಳ್ಬೋದಾ ಖಂಡಿತ ಹೇಳ್ಬಹುದು ಎಲ್ಲಿ ಹೋದ್ರೂ ನೀವು ಅದನ್ನ ಪ್ರತಿಭಟಿಸ್ತೀರಿ ನೀವು ನೀವು ಸಿಟಿಗೆ ಬಂದಾಗ ಎಲ್ಲಾದ್ರೂ ಹದಿನಾಲ್ಕು ವರ್ಷ ಮಕ್ಕಳು ಕೆಲಸಕ್ಕೆ ಇರೋದು ಗ್ಯಾರೇಜ್ ಅಲ್ಲಿ ಹೋಟೆಲ್ ಅಲ್ಲಿ ಇದ್ರೆ ನೀವು ಮಾತಾಡ್ತಿರೋ ಅಥವಾ ಸುಮ್ಮನೆ ದೋಸೆ ತಿಂದು ಹೋಗ್ತೀರಾ ಇಲ್ಲ ಸರ್ ಮಾತಾಡ್ತಿವಿ ಸರ್ ನಮ್ ಮಾತು ಕೇಳಿಲ್ಲ ಅಂದ್ರೆ ಯುನಿಸೆಫ್ ಕಾರ್ಯಕರ್ತರ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಫೋನ್ ಮಾಡಿ ತಿಳಿಸ್ತೀರಿ ಅದನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಹಳ ಸಂತೋಷ ಮಕ್ಕಳ ಲೋಕ ಇದು ನಮ್ಮ ಕಳೆಯುವ ವಿಸ್ಮಯ ಹತ್ತಿ ಬೀಜ ಕ್ರಾಸಿಂಗ್ ಹೊಲ ಗದ್ದೆ ಜೀತ ಕೂಲಿ ಹಾಗೂ ಕೃಷಿ ಆಧಾರಿತ ಯಾವುದೇ ಕೆಲಸಕ್ಕೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಗೆ ಇಟ್ಟುಕೊಂಡಲ್ಲಿ ಅದು ಶಿಕ್ಷಾರ ಅಪರಾಧ ನಿಮ್ಮ ಮೇಲೆ ಕಾನೂನಿನ ಕ್ರಮ ತಪ್ಪಿದ್ದಲ್ಲ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಒಂದು ಎರಡು ಅಂಕಿಗಳೆಲ್ಲ ನಮ್ಮ ಕೇಳಿದ್ರಲ್ಲ ಸಾರ್ವಜನಿಕರೇ ಮತ್ತು ಕೇಳುಗರೆ ನಮ್ಮ ರಾಯಚೂರಿನ ಯುವಕರು ಇವತ್ತು ಬಾಲ ಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹದ ನಿರ್ಮೂಲನೆಗೆ ಸಂಪೂರ್ಣವಾಗಿ ಪಣ ತೊಟ್ಟು ಕೆಲಸ ಮಾಡುವಂಥ ಇಂಥ ಹಲವಾರು ಯುವಕರು ನಮ್ಮ ಜೊತೆಗೆ ಇತ್ತಿದ್ದಾರೆ ಈ ಯುವಕರನ್ನು ಸ್ಪಂದಿಸಿ ಪ್ರೋತ್ಸಾಹಿಸಿ ಅವರು ಮುಂದಿನ ನಿಜವಾದಂಥ ನಾಯಕರು ಮತ್ತು ಇಂಥ ಪದ್ಧತಿ ನಿರ್ಮೂಲನೆಗೆ ಹೋರಾಡುವ ಯುವಕರನ್ನಾಗಿ ತಯಾರು ಮಾಡುವಂಥ ಜವಾಬ್ದಾರಿ ಈ ಸಮಾಜದ ಮೇಲಿದೆ ಈ ಇಂಥ ಯುವಕರು ನಮಗೆ ಬೇಕಾಗಿದೆ ನಿಜವಾಗಿಯೂ ರಾಷ್ಟ್ರದ ಮತ್ತು ಈ ಸಮಾಜದ ಬದಲಾವಣೆಯ ಹರಿಕಾರರಂಥ ಯುವಕರು ನಮ್ಮ ಮುಂದೆ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವರು ಮಾಡುವ ಎಲ್ಲ ಕೆಲಸವನ್ನು ನಾವು ಗೌರವಿಸೋಣ ಅದೇ ರೀತಿಯಲ್ಲಿ ನಮ್ಮ ಪ್ರತಿ ಪಂಚಾಯತ್ಗಳು ಬಾಲ ಕಾರ್ಮಿಕ ಮತ್ತು ಬಾಲ್ಯ ವಿವಾಹ ಮುಕ್ತ ಪಂಚಾಯತ್ಗಳು ಆಗಲಿಕ್ಕೆ ಇವರ ಕೊಡುಗೆಯನ್ನು ಪಡೆಯೋಣ ಅಂತ ಹೇಳ್ತಾ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಈ ಸರಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಮುಂದಿನ ಸರಣಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ೂ ದೀಪಾಳಿಕೊಡಬೇಡಿ ಮಕ್ಕಳು ನಗುತ್ತಾ ಇದುವರೆಗೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ